ಉಪಸಂಹಾರ ಈವರೆಗಿನ ವ್ಯಕ್ತಿ ಚಿತ್ರಮಾಲೆಯಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿಗೂ ಅದರ ಉದ್ದೇಶಗಳಿಗೂ ಅದರ ಸಂಘಟನೆಗೂ ನೇರವಾಗಿಯೋ ಕೊಂಚ ಬಳಸಾಗಿಯೋ ಸಂಬಂಧಪಟ್ಟ ಮಹನೀಯರನ್ನು ಕುರಿತ ನನ್ನ ಜ್ಞಾಪಕಗಳನ್ನು ಕೊಟ್ಟಿದ್ದೇನೆ ಈ ಚಿತ್ರಮಾಲೆಯಲ್ಲಿ ಎಷ್ಟೋ ಮಂದಿ ಸಾಹಿತ್ಯ ವಿದ್ವಾಂಸರ ಮತ್ತು ಸಾಹಿತ್ಯಾಭಿಮಾನಿಗಳ ಹೆಸರುಗಳು ಬಂದಿಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕಾನಕಾನಹಳ್ಳಿ ವರದಾಚಾರ್ಯರು ಕುಮಾಂಡೂರ್ ರಾಮಸ್ವಾಮಯಂಗಾರ್ಯರು ಮೊದಲಾದವರ ಸ್ಮರಣೆ ಇಲ್ಲಿ ಬಂದಿಲ್ಲ ನಾನು ಬರೆಯ ಹೊರಟದ್ದು ಸಾಹಿತ್ಯ ಚರಿತ್ರೆ ಎನ್ನಲ್ಲ ಇದು ವಿದ್ವತ್ ವೃತ್ತಾಂತವೂ ಅಲ್ಲ ಪರಿಷತ್ತಿನ ಸಂಬಂಧದಲ್ಲಿ ನನಗೆ ಬಂದವರ ಪೈಕಿ ಕೆಲವರ ನೆನಪನ್ನು ಹೇಳಿಕೊಳ್ಳುವುದಷ್ಟೇ ನನ್ನ ಉದ್ದೇಶ ಅವರಿಗಿಂತ ಬೇರೆಯಾದ ಭಾಷೋಜ್ಜೀವನಕರ್ತರು ಸಾಹಿತ್ಯ ಪ್ರಮುಖರು ಹತ್ತಾರು ಮಂದಿ ಇದ್ದಾರೆ ಭಗವಂತನು ನನಗೆ ಆಯಸ್ಸನ್ನು ಆರೋಗ್ಯವನ್ನು ಕೊಟ್ಟರೆ ಇನ್ನೆಂದಾದರೂ ಅವರನ್ನು ಸ್ಮರಿಸಿಕೊಳ್ಳುವ ಪುಣ್ಯ ನನ್ನ ಪಾಲಿಗೆ ಬಂದಿತು ಒಂದು ಗಾದೆ ಹೇಳುತ್ತದೆ ಸಮುದ್ರದಿಂದ ಹೊರಕ್ಕೆ ತೆಗೆದ ಮೀನು ಮೀನುಗಳು ಎಷ್ಟುಂಟೋ ಅವು ಎಷ್ಟು ಒಳ್ಳೆಯವೋ ಅದಕ್ಕಿಂತ ಹೆಚ್ಚಾದ ಅದಕ್ಕಿಂತ ಒಳ್ಳೆಯದಾದ ಮೀನುಗಳು ಸಮುದ್ರದಲ್ಲಿ ಇನ್ನು ಇರುತ್ತವೆ ಎಂದು ಪರಿಷತ್ತಿನ ಸ್ಥಾಪನೆಯ ಕಾಲಕ್ಕೆ ಇದ್ದ ಸಾಹಿತಿಗಳು ಮತ್ತು ಸಾಹಿತ್ಯ ವಿದ್ವಾಂಸರು ಎಷ್ಟು ಮಂದಿಯೋ ಎಂಥ ಪ್ರಭಾವಶಾಲಿಗಳೋ ಅದಕ್ಕಿಂತ ಹೆಚ್ಚಾಗಿ ಅವರಿಗಿಂತ ಮಹನೀಯರಾದವರು ಕನ್ನಡ ದೇಶದಲ್ಲಿ ಅಲ್ಲಿಂದೀಚೆಗೂ ಹುಟ್ಟಿ ಬೆಳೆದಿದ್ದಾರೆ ಇನ್ನೂ ಬೆಳೆಯುತ್ತಿದ್ದಾರೆ ಹೀಗೆ ಪರಿಷತ್ತು ಹುಟ್ಟಿದ ಕಾರಣ ಸಾರ್ಥಕವಾಯಿತೆಂದು ಈಗ ನಿಸ್ಸಂಕೋಚವಾಗಿ ಹೇಳಬಹುದು ಗ್ರಂಥದರ್ತರ ಸಂಖ್ಯೆ ಮಾತ್ರವೇ ಅಲ್ಲ ವಾಚಕರ ಸಂಖ್ಯೆಯೂ ಬೆಳೆಯುತ್ತಿದೆ ಅದಕ್ಕಿಂತ ಹೆಚ್ಚಾಗಿ ಸ್ವಭಾಷೋತ್ಸಾಹ ಹರಡುತ್ತಿದೆ ಐವತ್ತು ವರ್ಷಗಳ ಹಿಂದೆ ಕನ್ನಡವೆಂದರೆ ಮೂಗು ಸಿಂಡರಿಸುತ್ತಿದ್ದ ಕಡೆಗಳಲ್ಲಿ ಈಗ ಕನ್ನಡವೆಂದರೆ ಆಹಾ ಅದು ಬೇಕಾದದ್ದೇ ಎನ್ನುವ ಸ್ಥಿತಿ ಬಂದಿದೆ ದೇಶದ ಸಭಾರಂಗಗಳಲ್ಲಿ ಭಾಷಣಗಳು ಇಂಗ್ಲಿಶಿನಲ್ಲಾಗುತ್ತಿರುವುದಕ್ಕಿಂತ ಕನ್ನಡದಲ್ಲಿ ಹೆಚ್ಚಾಗಿ ಆಗುತ್ತಿವೆ ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಪರಿಷತ್ತು ಹಿಡಿದ ಕೆಲಸ ಸಫಲವಾಗುತ್ತಿರುವುದು ಈಗ ಐವತ್ತು ವರ್ಷಗಳ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಬರುತ್ತಿದೆ ಪಾಂಡಿತ್ಯವಲ್ಲಿ ಆದರೆ ಇನ್ನೂ ನನ್ನ ಒಂದುಂಟು ನನಗೆ ಬರವಣಿಗೆಯ ವೇಳೆಯಲ್ಲಿ ಎಷ್ಟೋ ಕನ್ನಡ ಪದ ಪ್ರಯೋಗಗಳ ವಿಷಯಗಳಲ್ಲಿ ಆಗಾಗ ಸಂದೇಹ ಬರುತ್ತದೆ ಅಂತಹ ಸಂದೇಹಗಳನ್ನು ಕುರಿತು ಯಾರೊಡನೆ ಚರ್ಚಿಸಲಿ ಯಾರು ಪೂರ್ವ ಪ್ರಯೋಗಗಳನ್ನು ಉದಾಹರಿಸಿ ನಿಷ್ಕರ್ಷಿಯಾದ ಉತ್ತರ ಕೊಡಲು ಸಮರ್ಥರಿದ್ದಾರೆ ನಂಜುಂಡ ಶಾಸ್ತ್ರಿಗಳಿದ್ದಾರೆಯೇ ಕೃಷ್ಣ ಶಾಸ್ತ್ರಿಗಳಿದ್ದಾರೆಯೇ ಇಂಥ ಸಮಯದಲ್ಲಿ ಪಾಂಡಿತ್ಯದ ಬೆಲೆ ಮನಸ್ಸಿಗೆ ಎಷ್ಟು ಕಾಣುತ್ತದೆ ನಮ್ಮಲ್ಲಿ ಕಾವ್ಯ ಸಣ್ಣ ಕತೆ ದೊಡ್ಡ ಕತೆ ನಾಟಕ ವಿಜ್ಞಾನ ಪ್ರಬಂಧಗಳು ಹರಟೆ ವಿನೋದಗಳ ಸಾಹಿತ್ಯ ಇವೆಲ್ಲ ಯಥೇಷ್ಟವಾಗಿ ಬೆಳೆಯುತ್ತಿವೆ ಇದನ್ನೆಲ್ಲ ನೋಡಿ ಸಂತೋಷಿಸುತ್ತಿರುವವರಲ್ಲಿ ನಾನು ಒಬ್ಬ ಆ ಎಲ್ಲಾ ಸಾಹಿತ್ಯವು ಭಾಷೆಯ ನವಚೈತನ್ಯದ ಲಕ್ಷಣಗಳು ಆದರೆ ದೇಶದಲ್ಲಿ ಪಾಂಡಿತ್ಯವಲ್ಲಿ ಭಾಷಾ ಪಾಂಡಿತ್ಯವು ಅಖಂಡಧಾರಿಯಾಗಿ ಸತತವಾಗಿ ಹರಿಯುತ್ತಿರಬೇಕು ಆ ಪ್ರವಾಹ ಒಂದು ಸಾರಿ ಬತ್ತಿಹೋಯಿತೆಂದರೆ ಒಂದು ಕಡೆ ಮಟಕೊಬ್ಬಿತ್ತೆಂದರೆ ಅದನ್ನು ಮತ್ತೊಮ್ಮೆ ಗಳಿಸುವುದು ಅಸಾಧ್ಯವೇ ಆದಿತ್ತು ಹೊಸ ಕಟ್ಟಬಹುದು ಹೊಸ ನಾಟಕವನ್ನು ಕಟ್ಟಬಹುದು ಪಾಂಡಿತ್ಯವಾದರೂ ಅನೂಚ್ಛಾನವಾಗಿ ಪ್ರಾಚೀನವನ್ನು ಎಡೆಬಿಡದೆ ಏಕ ಪ್ರವಾಹವಾಗಿ ಬರಬೇಕಾದದ್ದು ಕನ್ನಡದಲ್ಲಿ ಈಗ ಹಾಗೆ ಭಾಷಾ ಪಾಂಡಿತ್ಯ ಬೆಳೆದುಕೊಂಡಿದೆಯೇ ನನಗೆ ಅದು ಗೊತ್ತಿಲ್ಲದ ಸಂಗತಿ ಬಿಎಂ ಶ್ರೀಕಂಠಯ್ಯನವರ ಎ ಆರ್ ಕೃಷ್ಣಶಾಸ್ತ್ರಿಗಳ ಶಿಷ್ಯರು ಇಬ್ಬರು ಮೂವರಿದ್ದಾರೆ ಅವರನ್ನು ಬಿಟ್ಟರೆ ಆ ಭಾಷಾ ಸೇವೆ ಮಾಡುತ್ತಿರುವವರು ಎಷ್ಟು ಮಂದಿ ಇದ್ದಾರೆ ಅವರೆಷ್ಟು ಮಂದಿ ಇದ್ದರೂ ಅವರಿಗೆ ನನ್ನ ನಮಸ್ಕಾರ ಈ ಭಾಷಾ ಪಾಂಡಿತ್ಯವೆಂಬುದು ಪ್ರಯಾಸ ಸಂಪತ್ತೆ ಹೊರತು ಸುಲಭ ಅಲ್ಲ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮೂವತ್ತೈದರಲ್ಲಿ ನನಗೆ ಪರಿಷತ್ತಿನ ಸಂಬಂಧವಿದ್ದಾಗ ಒಂದು ದಿನ ಬಹುಶಃ ಚೆನ್ನಕೃಷ್ಣಯ್ಯ ಎಂಬ ಹೆಸರಿನವರಿಂದ ಒಂದು ಕಾಗದ ಬಂದಿತು ಚೆನ್ನಕೃಷ್ಣಯ್ಯ ಎಂಬುವರು ರೂಪಾಯಿಗೆ ಹದಿನಾರಣೆಯ ವಿದ್ವಾಂಸರು ಹಳೆಗನ್ನಡದಲ್ಲಿ ತುಂಬಾ ಪರಿಶ್ರಮ ಮಾಡಿ ಮಾಡಿಕೊಂಡಿದ್ದವರು ಸಂಸ್ಕೃತದಲ್ಲಿಯೂ ಹಾಗೆಯೇ ಅವರಿಗಿದ್ದ ಹುಡ್ ಹಳ್ಳಿಯ ಸ್ಕೂಲ್ ಮಾಸ್ಟರ್ ಗಿರಿ ನನಗೆ ಬಂದ ಕಾಗದದಲ್ಲಿ ಹೀಗಿತ್ತು ನನಗೆ ಪತ್ನಿ ವಿಯೋಗವಾಗಿ ಎರಡು ವರ್ಷವಾಯಿತು ಈ ಊರಿಗೆ ವರ್ಗವಾಗಿ ಮೂರು ತಿಂಗಳಾಯ್ತು ನನಗೆ ಇಬ್ಬರು ಹೆಣ್ಣು ದೊಡ್ಡಾಕೆ ಒಂಬತ್ತು ಹತ್ತು ವರ್ಷದವಳು ಎರಡನೆಯಾಕೆ ಆರೇಳು ವರ್ಷದವಳು ನನಗೆ ತಾಯಿ ಇದ್ದಾಳೆ ಮುದುಕಿ ಪಾರ್ಶ್ವವಾಯು ಬಂದ ಎರಡೆಂಟು ತಿಂಗಳಿಂದ ಅಹ್ ಹಾಸಿಗೆ ಹಿಡಿದಿದ್ದಾಳೆ ನಾನು ಪ್ರತಿದಿನ ಬೆಳಿಗ್ಗೆ ನನ್ನ ನಾನಾತ್ನಿಕಗಳನ್ನು ಮುಗಿಸಿಕೊಂಡು ಅಡಿಗೆ ಮಾಡಿಟ್ಟು ನನ್ನ ಮಕ್ಕಳ ಕೈಯಿಂದ ನನ್ನ ತಾಯಿಗೆ ಸ್ನಾನ ಮಾಡಿಸಿ ಮಡಿಯುಡಿಸಿ ಕೆಲಸಕ್ಕೆ ಹೋಗಬೇಕಾಗಿದೆ ಈ ಊರಲ್ಲಿ ನೀರಿನ ಬಾವಿ ಊರಿನಿಂದ ಒಂದು ಮೈಲಿ ಆಚೆ ಇದೆ ಎರಡು ಮೂರು ಸಾರಿ ನೀರು ಹೊತ್ತು ತರಬೇಕಾಗಿರುವುದರಿಂದ ಒಂದೊಂದು ದಿನ ಕೆಲಸಕ್ಕೆ ಕೊಂಚ ಹೊತ್ತಾಗುವುದುಂಟು ದಿನಕ್ಕೆ ನಾಲ್ಕೈದು ಸಾರಿ ಬಾವಿಗೆ ತಿರುಗು ತಿರುಗಬೇಕಾಗುವುದರಿಂದ ಒಂದೊಂದು ವೇಳೆ ದೇಹಾಯಾಸವಾಗುವುದು ಉಂಟು ಗ್ರಂಥ ವ್ಯಾಸಂಗಕ್ಕೆ ಹೊತ್ತಿಲ್ಲ ಈ ಕಷ್ಟವನ್ನು ಅನುಭವಿಸಿ ತಮಗೆ ಕಾಗದ ಕಾಗದ ಬರೆಯುತ್ತಿದ್ದೇನೆ ಮನೆಯ ಹತ್ತಿರ ಬಾವಿ ಯಾವ ಗ್ರಾಮಕ್ಕಾದರೂ ವರ್ಗವಾದರೆ ಹೋಗಲು ಸಿದ್ಧನಾಗಿದ್ದೇನೆ ಎಂಟು ಹತ್ತು ತಿಂಗಳಾದ ಮೇಲೆ ಪೆನ್ಷನ್ ಹಕ್ಕು ನನಗೆ ಬರುತ್ತದೆ ತಮಗೆ ಉಪಾಯ ಏನಾದರೂ ತೋರಿದಲ್ಲಿ ನನ್ನ ಅದೃಷ್ಟ ನಾನು ಈ ಕಾಗದವನ್ನು ಕೋಲಾರದ ಇನ್ಸ್ಪೆಕ್ಟರ್ ಆಫ್ ಸ್ಕೂಲ್ಸ್ ಎಂಎನಾರಾಯಣ ಹೆಂಗಾರ್ಯರಿಗೆ ಕಳುಹಿಸಿದೆ ನಾರಾಯಣ ಹೆಂಗಾರ್ಯರು ಸ್ವಯಂ ವಿದ್ವಾಂಸರು ವಿದ್ವದಾಭಿಮಾನಿಗಳು ಸಾತ್ವಿಕರು ಮತ್ತು ಕರುಣಾಳು ಅವರಿಂದ ಮೂರ ಮಾರನೆಯ ದಿನವೇ ನನಗೆ ಪ್ರತ್ಯುತ್ತರ ಬಂದಿತು ಹೀಗೆ ಚನ್ನಕೃಷ್ಣಯ್ಯನವರನ್ನು ಊರಿಗೆ ವರ್ಗಾಯಿಸಿದ್ದಾಗಿದೆ ಆ ಊರಿನಲ್ಲಿ ಸ್ಕೂಲ್ ಕಟ್ಟಡದ ಪಕ್ಕದ ಪಕ್ಕದಲ್ಲಿಯೇ ಸಿಹಿನೀರಿನ ಬಾವಿ ಇದೆ ಚನ್ನಕೃಷ್ಣಯ್ಯನವರ ಸಂತೋಷ ದಿಗ್ವಿಜಯ ಮಾಡಿದ ರಾಜನ ಸಂತೋಷವನ್ನು ಮೀರಿದ್ದಾಗಿತ್ತು ಆ ಸಂತೋಷದ ಮುಖ್ಯಾಂಶವೇನೆಂದರೆ ಅವರಿಗೆ ಈಗ ಕಾವ್ಯ ಕಾಲಾವಕಾಶ ದೊರೆಯಿತೆಂಬುದು ಸಾಹಿತ್ಯ ಅಭಿವೃದ್ಧಿಗೊಳ್ಳುವುದು ಸಂಬಳ ಸಂಬಳ ಸಾರಿಗೆಗಳಿಂದಲ್ಲ ಸೂಟು ಕೋಟುಗಳಿಂದಲ್ಲ ಸಾಹಿತ್ಯ ವಿಷಯದಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಸಂತತ ತಪಸ್ಸಿನಿಂದ ಸಾಹಿತ್ಯ ತಪಸ್ಸು ಪ್ರಕೃತದ ಚಿತ್ರಮಾಲೆಯ ಸಾಹಿತ್ಯ ವ್ಯಕ್ತಿಗಳ ನರಸಿಂಹಾಚಾರ್ಯರಿಂದ ಕೃಷ್ಣಶಾಸ್ತ್ರಿಗಳವರೆಗಿನವರ ಸಾಮಾನ್ಯ ಲಕ್ಷಣವನ್ನು ನಾಲ್ಕು ಮಾತುಗಳಲ್ಲಿ ಸಂಗ್ರಹಿಸಿ ಹೇಳಬಹುದು ಭಯ ವಿನಯಗಳು ಪಾರಮಾರ್ಥಿಕತೆ ಸ್ವಲ್ಪ ಲಾಭಸಂತುಷ್ಟಿ ಅಧ್ಯವಸಾಯ ಪ್ರಮಾಣಭೂತವಾದ ಈಯತ್ತೆ ಅಂತಸ್ತು ಸಾಹಿತ್ಯವೆಂಬುದು ದೊಡ್ಡ ವಸ್ತು ಅದು ಗೌರವವುಳ್ಳ ಕಾರ್ಯ ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಅವಶ್ಯ ಹೀಗೆ ತಿಳಿಯುವುದು ಭಯ ವಿನಯಗಳ ಲಕ್ಷಣ ಕ್ರೈಸ್ತರ ಬೈಬಲ್ ಗ್ರಂಥದಲ್ಲಿ ಒಂದೆಡೆ ಈ ಮಾತು ಇದೆ ಫಿಯರ್ ಆಫ್ ದಿ ಲಾಡ್ ಇಸ್ ದ ಬಿಗಿನಿಂಗ್ ಆಫ್ ಇಸ್ಡಮ್ ಭಗವತ್ ಸ್ವರೂಪ ಜ್ಞಾನಕ್ಕೆ ಭಯವೇ ಮೊದಲ ಮೆಟ್ಟಿಲು ಸಾಹಿತ್ಯಕ್ಕೆ ಕೈಯಿಕ್ಕಿರು ಕೈಯಿಕ್ಕುವವರು ಹಾಗೆ ಈಗ ನಾನು ದೊಡ್ಡ ಕೆಲಸಕ್ಕೆ ಹೊರಟಿದ್ದೇನೆ ಎಲ್ಲಿ ತಪ್ಪಿಯೇನೋ ಎಲ್ಲಿ ಮೈಲಿಗೆಯಾದೀತೋ ಎಲ್ಲಿ ಏನು ಪ್ರಮಾದ ನಡೆದಿತ್ತೋ ಎಂದು ಯೋಚಿಸಬೇಕಾದದ್ದು ಯುಕ್ತ ಅಂತ ಭಯವಿರುತ್ತಿತ್ತು ಹಿಂದಿನ ಜನಕ್ಕೆ ಎರಡನೆಯದಾಗಿ ಅವರು ಬಿರುದು ಪ್ರಶಸ್ತಿಗಳಿಗಾಗಿ ಬಾಯಿಬಿಟ್ಟವರಲ್ಲ ತಮ್ಮ ಅಂತರಂಗದಲ್ಲಿ ಅವರು ದೊಡ್ಡದಾಗಿಯೋ ಚಿಕ್ಕದಾಗಿಯೋ ಒಂದು ಬೆಳಕನ್ನು ತಂಡರು ಅದರ ಪ್ರಯೋಜನ ಎಲ್ಲರಿಗೂ ಆಗಲಿ ಎಂಬುದಷ್ಟೇ ಅವರ ತಾತ್ಪರ್ಯ ಇದೇ ಪಾರಮಾರ್ಥಿಕೆ ಅವರಲ್ಲಿ ಲೇಖನ ವೃತ್ತಿ ದ್ರವ್ಯ ಸಂಪಾದನೆಗೆ ದಾರಿ ಎಂದು ಹೊರಟವರಾರನ್ನು ನಾನು ಕಾಣೆ ಯಾವುದೋ ಬೇರೆ ಉದ್ಯೋಗದಿಂದ ಕಸಬಿನಿಂದ ಜೀವಿಕೆ ಸಂಪಾದಿಸಿಕೊಂಡು ಬಂದಷ್ಟರಿಂದ ಸಂತೃಪ್ತರಾಗಿದ್ದವರು ಆ ಜನ ಎಲ್ಲಕ್ಕಿಂತ ಮೇಲಾಗಿ ಸರಳವೂ ಶುದ್ಧವೂ ಆದ ಜೀವನವು ಸಾಹಿತ್ಯ ಕಾರ್ಯಕ್ಕೆ ಒಂದು ಕಾಂತಿಯನ್ನು ತಂದೀತೆಂದು ಅವರು ನಂಬಿದ್ದರು ನಾಲ್ಕನೆಯದಾಗಿ ಅವರು ಪ್ರಯಾಸ ಸಿದ್ಧರಾಗಿದ್ದವರು ಒಂದು ಸಂಗತಿಯೋ ಒಂದು ಪದವ ಸಂಶಯದಲ್ಲಿದ್ದರೆ ಅದನ್ನು ನಿಶ್ಚಯಪಡಿಸಿಕೊಳ್ಳಲು ಅವರು ನಾಲ್ಕಾರು ಗ್ರಂಥಗಳಲ್ಲಿ ಹುಡುಕುತ್ತಿದ್ದರು ಬಲ್ಲವರೊಡನೆ ಚರ್ಚಿಸುತ್ತಿದ್ದರು ಒಂದು ಮುಖ್ಯ ಗ್ರಂಥದ ಬೇರೊಂದು ಪ್ರತಿ ದೊರೆಯದಿದ್ದಾಗ ಇದ್ದ ಪ್ರತಿಯನ್ನು ತಾವೇ ನಕಲು ಮಾಡಿರಿಸಿಕೊಳ್ಳುತ್ತಿದ್ದರು ವ್ಯಾಕರಣ ಸೂತ್ರಗಳನ್ನು ಬಾಯಿಪಾಠ ಮಾಡಿರುತ್ತಿದ್ದರು ಬರೆದದ್ದನ್ನು ನಾಲ್ಕಾರು ಸಾರಿ ಶೋಧಿಸಿ ತಿದ್ದುತ್ತಿದ್ದರು ಒಟ್ಟಿನಲ್ಲಿ ಸಾಹಿತ್ಯ ಕಾರ್ಯ ಅವರಿಗೆ ಸುಲಭವಾದ ಸುಲಭದ್ದಾಗಿರಲಿಲ್ಲ ಅದಕ್ಕೆ ಕಷ್ಟಪಡಬೇಕು ಹಗಲಿರಲು ದುಡಿಯಬೇಕು ಈ ದುಡಿಮೆಗೆ ಅವರು ಸಿದ್ಧರಾಗಿದ್ದರು ಒಂದೇ ಮಾಸಿನಲ್ಲಿ ಹೇಳಬೇಕೆಂದರೆ ಸಾಹಿತ್ಯ ಸೇವೆ ಅವರ ಪಾಲಿಗೆ ಒಂದು ಬಗೆಯ ತಪಸ್ಸು ತಪಸ್ವಿಯು ನಿಯಮ ನಿಷ್ಠೆಗಳನ್ನು ಶುದ್ಧಿಸದಾಚಾರಗಳನ್ನು ಕಾಪಾಡಿಕೊಳ್ಳುವಂತೆ ಸಾಹಿತ್ಯ ಸೇವಕನು ಆತ್ಮ ಮಾಡಿಕೊಳ್ಳುತ್ತಾನೆ ಆದರ್ಶ ಇನ್ನೊಂದು ಮಾತು ನಾನು ಪ್ರಸ್ತಾವ ಪ್ರಸ್ತಾವಿಸಿರುವ ಎಲ್ಲ ಸಾಹಿತ್ಯಕರ್ತರಿಗೂ ಮಟ್ಟ ಇರುತ್ತೆ ಎತ್ತೆ ಹೊಂದಿತ್ತು ವಿಷಯ ಗಾಂಭೀರ್ಯದಲ್ಲಿಯೂ ಪ್ರತಿಪಾದನೆಯ ಔಚಿತ್ಯದಲ್ಲಿಯೂ ಲೇಖನ ಶೈಲಿಯ ಓಜಸ್ಸಿನಲ್ಲಿಯೂ ಯಾವುದೋ ಒಂದು ಆದರ್ಶವನ್ನು ಅವರು ದೃಷ್ಟಿಯಲ್ಲಿರಿಸಿಕೊಂಡು ಆ ಆದರ್ಶವನ್ನು ಮುಟ್ಟಲು ಬಹುವಾಗಿ ಪ್ರಯತ್ನಿಸುತ್ತಿದ್ದರು ಆ ಆದರ್ಶದ ಮಟ್ಟಕ್ಕೆ ಬಾರದ ಲೇಖನವನ್ನು ಅವರು ಕಸವೆಂದು ತಳ್ಳಿಹಾಕುತ್ತಿದ್ದರು ಕೃಷ್ಣಶಾಸ್ತ್ರಿಗಳು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಲೇಖನಗಳ ವಿಷಯದಲ್ಲಿ ಈ ಪರೀಕ್ಷೆಯ ಕಟ್ಟು ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿ ಮಾಡುತ್ತಿದ್ದರು ತಾವಿಸಿಕೊಂಡಿದ್ದ ಮಟ್ಟಕ್ಕೆ ಬಾರದ ಲೇಖನವನ್ನು ನಿರ್ದಾಕ್ಷಿಣ್ಯವಾಗಿ ಬದಿಗಿರಿಸುತ್ತಿದ್ದರು ಆ ಕಾಲದಲ್ಲಿ ಸ್ಟ್ಯಾಂಡರ್ಡ್ ಎಂಬುದೊಂದಿತ್ತು ಒಂದು ಆದರ್ಶವಿತ್ತು ಇನ್ನು ಮುಂದಕ್ಕೂ ನಮ್ಮ ದೇಶದ ನಾನಾ ಜೀವನ ಕ್ಷೇತ್ರಗಳ ಕಾರ್ಯಕರ್ತರುಗಳು ತಮ್ಮ ತಮ್ಮ ಕಾರ್ಯ ಒಂದು ದೊಡ್ಡ ಆದರ್ಶವನ್ನು ಲಕ್ಷ್ಯದಲ್ಲಿರಿಸಿಕೊಂಡು ನಡೆಯುವಂತಾಗಲಿ